ಒಡೆಯರಿದ್ದ ವನಸ್ಥ ಫಲಗಳ ಒಡಿದು ತಿಂಬುವರು ಉಂಟೆ ಕಂಡರೆ ಹೊಡೆದು ಬಿಸಿಡುವರೆಂಬ ಭಯದಿಮ್ ರೋಡಲಂಜುವರು ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲ ನಾಳುಗಳು ಎಂದ ಮಾತ್ರದೇ ಓಡುವುದು ದುರಿತ ಕಾರೊಡಲ ಅಂದರೆ ನೀಲಮೇಘ ಶ್ಯಾಮ ಒಡೆಯರಿದ್ದ ವನಸ್ಥ ಫಲಗಳ ತೋಟಕ್ಕೆ ಕಳ್ಳಕಾಕರು ಬರಬಾರದು ಅಂತ ಫಲಪುಷ್ಪಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಅದಕ್ಕೆ ಒಬ್ಬ ಆಳನ್ನು ನಿಯಮನ ಮಾಡಿಟ್ಟಿರ್ತಾರೆ ಅಂಥಲ್ಲಿ ಯಾರು ಅದನ್ನು ಪ್ರವೇಶ ಮಾಡಿ ಹಣ್ಣು ಹಂಪಲು ಅಥವಾ ಸುಂದರವಾದ ಸುವಾಸನಾ ಭರಿತ ಪುಷ್ಪಗಳನ್ನು ಕಿತ್ತೋದಿಕ್ಕೆ ಹೋಗಲ್ಲ ಯಾಕೆ ಅಂದರೆ ಒಡೆಯರಿದ್ದ ವನಸ್ಥ ಫಲಗಳ ಹೋಗಲ್ಲ ಅಲ್ಲಿ ಭಯ ಬೆಳೀತಾರೆ ಯಾರೂ ಇರಲಿಲ್ಲ ಅಂತಾದರೆ ತಾವೇ ಹೋಗಿ ದಾರಿ ಹೋಗರ ಅಪಹಾರ ಮಾಡಿ ಹೋಗ್ತಾರೆ ಯಾಕೆ ಹೋಗಲ್ಲ ಅಂದರೆ ಕಂಡರೆ ಹೊಡೆದು ಬಿಸ್ಟುವರೆಂಬ ಭಯದಿಂದ ನೋಡರಂಜುವರು ಕಿತ್ತೋದಿರಲಿ ನೋಡಲಿಕ್ಕೂ ಕೂಡ ಭಯಭೀತರಾಗ್ತಾರೆ ಅಂಜುತ್ತಾರೆ ಅದೇ ರೀತಿಯಾಗಿ ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡ ಮಾತ್ರಕ್ಕೆ ದೂರ ಓಡುವುದು ದುರೀತ ಬಿಡದೆ ಮಾಡ್ತಕ್ಕಂಥ ನಿತ್ಯ ಕರ್ಮಗಳು ಕೂಡ ಸತ್ಕರ್ಮಗಳಾಗಿರಬೇಕು ಮಂಗಳಾಗಿರಬೇಕು ಗೃಹಸ್ಥನಾದವನು ಜಿತೇಂದ್ರಿಯನಾಗಿ ಇಂದ್ರಿಯ ನಿಗ್ರಹವನ್ನು ಸಾಧಿಸಿಕೊಂಡು ಪವಿತ್ರವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ತನ್ನಲ್ಲಿ ಅಳವಡಿಸ್ಕೊಂಡು ನಿತ್ಯ ಕರ್ಮಗಳಾಗಿರ್ತಕ್ಕಂಥ ಸ್ನಾನ ಧ್ಯಾನ ಜಪ ತಪ ಪೂಜೆ ಈ ಎಲ್ಲ ಕರ್ಮಗಳನ್ನು ಕೇವಲ ಹರಿಪ್ರೀತಿಗಾಗಿ ನಿಷ್ಕಾಮವಾಗಿ ಫಲಾಪೇಕ್ಷ ರಹಿತವಾಗಿ ಮಾಡಿ ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ಜಪದಿಂದ ಹೃದಯದಲ್ಲಿರುವಂತಹ ಬಿಂಬರೂಪಿ ಪರಮಾತ್ಮನ ಪೂಜೆಯನ್ನು ಅದೇ ರೀತಿಯಾಗಿ ಹೊರಗಡೆ ಹೋಮ ಮೂಲಕ ಅಗ್ನಂತರ್ಗತ ಹರಿಣಿಪತಿ ಪರಶುರಾಮನ ಆರಾಧನೆಯನ್ನು ನಿತ್ಯ ಬಿಡದೆ ಮಾಡಬೇಕು ಧನ್ಯೋ ಗೃಹಸ್ಥಾಶ್ರಮ ಅಂತ ಗೃಹಸ್ಥಾಶ್ರಮಿಯಾದವನು ದೇವಪೂಜಾ ಅತಿಥಿ ಪೂಜಾ ಆಮೇಲೆ ವೃತ್ತಿಯರ ಆರೈಕೆ ಹೀಗೆಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಅವನಿಗೆ ವರ್ಣಾಶ್ರಮಕ್ಕೆ ಭೀತವಾದ ಕರ್ಮಗಳ ಆಚರಣೆಯನ್ನು ಕೇವಲ ಹರಿಪ್ರೀತಿ ಉದ್ದೇಶದಿಂದ ನಿತ್ಯ ಕರ್ಮ ಅನ್ನುವಂತೆ ಭಕ್ತಿ ಶ್ರದ್ಧೆಯಿಂದ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಬ್ರಹ್ಮಚಾರಿಗೆ ವೈಶ್ವದೇವಾದಿ ಅಧಿಕಾರ ಇಲ್ಲ ಯತಿಗೆ ಅಗ್ನಿಯಲ್ಲಿ ಹೋಮ ಹವನಾದಿಗಳನ್ನು ಮಾಡೋದಕ್ಕೆ ಅಧಿಕಾರ ಇಲ್ಲ ವಾನಪ್ರಸ್ಥನಿಗೆ ವಯಸ್ಸಾಗಿರುತ್ತೆ ಅವರು ಮಾಡಲಿಕ್ಕಾಗಲ್ಲ ಆದ್ದರಿಂದ ವಿಶೇಷವಾಗಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮನ ಆರಾಧನೆಯನ್ನು ಗೃಹಸ್ಥನಾದವನು ಮಾಡಲೇಬೇಕು ಬ್ರಾಹ್ಮಣನಿಗೆ ಆರು ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಶಾಸ್ತ್ರ ವಿಧಿಸಿದೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪರಿಗ್ರಹ ಅಂತ ಈ ಪರಿಗ್ರಹವನ್ನು ಎಲ್ಲರಿಂದ ಮಾಡೋದು ಯಾಕೆ ಅಂದರೆ ಅವನ ಉದ್ದೇಶ ಅತಿಥಿ ವೃತ್ತಿಯರ ಆರೈಕೆಗಾಗಿ ದೇವತಾ ಆರಾಧನೆಗಾಗಿ ಅಂತ ಅವನು ಸ್ವೀಕಾರವನ್ನು ಮಾಡಬೇಕು ಒಂದು ವೇಳೆ ದುಷ್ಕರ್ಮದಲ್ಲಿ ನಿರತರಾಗಿರ್ತಕ್ಕಂಥವರು ಬಂದು ಈ ಸತ್ಕರ್ಮದಲ್ಲಿ ನಿರತರಾದ ಬ್ರಾಹ್ಮಣನಿಗೆ ದಾನಾದಿಗಳನ್ನು ಕೊಡ್ಲಿಕ್ಕೆ ಬಂದರೆ ಅದನ್ನು ಅವನು ಸ್ವತಃ ಕೊಡ್ತಿದ್ದರೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಜಾಪತಿ ಆದೇಶ ಮಾಡ್ತಾನೆ ಅಂತಹ ದಾನವನ್ನು ತಿರಸ್ಕಾರ ಮಾಡಿದರೆ ಪಿತೃಗಳು ಅವನ ಶ್ರದ್ಧ ತರ್ಪಣಗಳನ್ನು ಹದಿನೈದು ವರ್ಷಗಳ ಕಾಲ ನಿರಾಕರಣೆ ಮಾಡ್ತಾರೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಆದ್ದರಿಂದ ಅವನು ದುಷ್ಕರ್ಮಿ ಆಗಿದ್ದರೂ ಕೂಡ ಸತ್ಕರ್ಮಿ ಅಥವಾ ದುಷ್ಕರ್ಮಿ ಅಂತ ಭೇದ ಇಲ್ಲದೇ ಇದ್ದಂಗೆ ಎಲ್ಲರಿಂದಲೂ ಕೂಡ ದಾನವನ್ನು ಪಡೆದು ಅವನು ಅದರಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ದೇವ ಅತಿಥಿ ಪೂಜಾ ಮಾಡಬೇಕು ಅಂತ ಯಾಕೆಂದರೆ ಇವನಿಗೆ ದಾರಿದ್ರ್ಯ ಇದ್ದು ಇವನಿಗೆ ಅತಿಥಿ ಸೇವಾ ದೇವಪೂಜ ಇತ್ಯಾದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಇಲ್ಲದೇ ಇದ್ದಾಗ ದಾನವನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇದ್ದು ಅದನ್ನು ತಗೊಂಡಾರೋ ಮಾಡಬೇಕು ಯೋಗ್ಯತೆ ಇಲ್ಲ ಅದರಿಂದ ಮಾಡ್ತಿಲ್ಲ ಅನ್ನೋದು ಈ ರೀತಿಯಾಗಿದ್ದು ಸರಿಯಲ್ಲ ಅಂತ ದಾನವನ್ನು ಕೊಡೋನಿರ್ತಾನೆ ಸ್ವೀಕಾರ ಮಾಡಲಿಕ್ಕೆ ಅರ್ಹತೆ ಇರುತ್ತೆ ತನ್ನ ಹತ್ರ ದೌರ್ಬಲ್ಯ ಇರುತ್ತೆ ಅಂತ ಹೊತ್ತಿನಲ್ಲಿ ದೇವಪೂಜಾ ಅತಿಥಿ ಸತ್ಕಾರ ವೃತ್ಯರ ಆರೈಕೆ ತನ್ನನ್ನು ನಂಬಿರತಕ್ಕಂಥ ಪತ್ನಿ ಪುತ್ರರ ಆರೈಕೆ ಮಾತಾಪಿತೃಗಳ ಆರೈಕೆ ಇದೆಲ್ಲಕ್ಕಾಗಿ ಅವನು ದಾನ ಸ್ವೀಕಾರ ಮಾಡಿದರೆ ತಪ್ಪಲ್ಲ ಸ್ವಾರ್ಥದ ಉದ್ದೇಶದಿಂದ ಅದನ್ನು ಕೂಡಿಡೋ ಉದ್ದೇಶದಿಂದ ಅದನ್ನು ಸಂಪಾದನೆಯನ್ನು ಮಾಡಬಾರ್ದು ದಾನವನ್ನು ಸ್ವೀಕಾರ ಮಾಡಬಾರ್ದು ತನಗೆ ವರ್ಣ ಆಶ್ರಮದಲ್ಲಿ ವಿಹಿತವಾಗಿರಬತಂಥ ಕರ್ಮವನ್ನು ಏನು ಶಾಸ್ತ್ರ ಆದೇಶ ಮಾಡಿದೆಯೋ ಅದನ್ನು ಹೊರತುಪಡಿಸಿ ಬೇರೆ ಕರ್ಮದಿಂದ ಧನಾರ್ಜನೆಯನ್ನು ಮಾಡಬಾರದು ಒಂದೊಮ್ಮೆ ಮಾಡಿದರೂ ಕೂಡ ಅನಿವಾರ್ಯವಾಗಿ ಬೇರೆ ವೃತ್ತಿಯನ್ನು ಆಶ್ರಯ ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಪಾದನೆ ಮಾಡಬೇಕು ಅಂತ ಹೀಗೆ ಭಗವಂತನ ದೇವತೆಗಳ ವೃತ್ತಿಯರ ಇದು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳನ್ನು ಮಾಡ್ತೀನಿ ಅಂತ ಆ ವ್ಯಕ್ತಿ ಸಂಕಲ್ಪವನ್ನು ಮಾಡಿದ್ರೆ ಭಗವಂತ ಅದನ್ನು ನಿರ್ವಿಘ್ನವಾಗಿ ನಡೆಸ್ಕೊತಾನೆ ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮವು ನಾನು ನಿಷ್ಫಾಲ ಅಂತ ಪ್ರಾರಂಭ ಮಾಡ್ತೀನಿ ಇಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಭಗವಂತನ ಭಗವದ್ ಭಕ್ತರ ಆರಾಧನೆಯನ್ನು ಸೇವೆಯನ್ನು ಅಂತ ಇಚ್ಛೆ ಮಾಡಿದರೆ ಭಗವಂತ ಯಾವುದೇ ರೀತಿಯಾಗಿ ವಿಘ್ನ ಬಾರದೆ ಅಂತ ಅದನ್ನು ರಕ್ಷಣೆ ಮಾಡಿ ನಡೆಸ್ಕೊಡ್ತಾನೆ ಹರಿಭಕ್ತರಿಗೆ ಬರ್ತಕ್ಕಂಥ ಹರಿಪೂಜಾ ವಿಘ್ನಗಳನ್ನು ಭಗವಂತನೇ ಪರಿಹಾರ ಮಾಡ್ತಾನೆ ಆದ್ದರಿಂದ ಆ ವ್ಯಕ್ತಿ ಪೂಜೆಯನ್ನು ನಿನಗೆ ಅರ್ಪಣೆ ಮಾಡ್ತೀನಿ ಸಂಕಲ್ಪ ಮಾಡಿದ್ರೆ ಅದು ಯಾವತ್ತೂ ಅಸುರರ ಪಾಲ ಪಾಲಾಗೋದಿಲ್ಲ ಅಂತ ದೇವತೆಗಳು ಬದ್ರಿನಾರಾಯಣನನ್ನು ಸ್ತೋತ್ರ ಮಾಡ್ತಾರೆ ಭಾಗವತದಲ್ಲಿ ತಿಳಿಸ್ತಾರೆ ಒಡೆಯರಿದ್ದ ವನಸ್ತ ಫಲಗಳ ಒಡೆಯರು ಇರ್ತಕ್ಕಂಥ ತೋಟದ ಹಣ್ಣುಗಳನ್ನು ಕಳ್ಳಕಾಕರು ಹೇಗೆ ತಿ ಕಿತ್ತು ತಿನ್ನೋದಕ್ಕೆ ಆಗೋದಿಲ್ಲವೋ ಅದೇ ರೀತಿಯಾಗಿ ಭಗವಂತನಿಗೆ ಅಂತ ಸಂಕಲ್ಪ ಮಾಡಿರ್ತಕ್ಕಂಥ ಆರಾಧನೆಯನ್ನು ದುಷ್ಟ ದೈತ್ಯರು ಎಂದು ಅಪಹಾರ ಮಾಡೋದು ಸಾಧ್ಯ ಇಲ್ಲ ಬಿಡದೆ ಮಾಡುವ ಕಾರೊಡಲನ ಕರ್ಮಗಳು ಅಂದರೆ ಕೈಂಕರ್ಯಗಳು ಅಂದ್ರೆ ಅವು ಹಸುರರ ಪಾಲಾಗಿ ಯಾವತ್ತೂ ಹೋಗೋದಿಲ್ಲ ಅದರ ಬದಲಿಗೆ ದೂರ ಓಡುವುದು ದುರಿತ ಬರ್ತಕ್ಕಂಥ ವಿಘ್ನಗಳು ಅನ್ನೋ ದುರಿತಗಳೆಲ್ಲ ದೂರ ಹೋಗುತ್ತೆ ಉದಾಹರಣೆಗೆ ನಾವು ವಾಸಕ್ಕೆ ಮನೆಯನ್ನು ಕಟ್ಕೊಂಡಿರ್ತೀವಿ ನಮ್ಮ ವಾಸಕ್ಕೆ ಅಂತ ಕಟ್ಕೊಂಡ್ರು ಆ ಭಗವಂತನಿಗೆ ಆ ಮನೆಯನ್ನು ಅರ್ಪಣೆ ಮಾಡಬೇಕು ಅಂದರೆ ಇಲ್ಲಿ ಹರಿಪೂಜೆ ಭಗವಂತನ ಪೂಜೆ ಚೆನ್ನಾಗಿ ನಡೀಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಅಚ್ಚುಕಟ್ಟಾಗಿ ಅದನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡಿ ನಿತ್ಯ ಹರಿ ಹರಿವಾಯು ಗುರುಗಳ ಅತಿಥಿಗಳ ಸತ್ಕಾರ ಇತ್ಯಾದಿ ಎಲ್ಲ ಮಾಡಬೇಕು ಗೃಹಸ್ಥನಾದವನು ಸಪ್ತಮಸ್ಕಂದ ಭಾಗವತದಲ್ಲಿ ನಾರದರು ಧರ್ಮರಾಜನಿಗೆ ವಾನಪ್ರಸ್ಥಾಶ್ರಮ ಧರ್ಮವನ್ನು ಹೇಳ್ತಾರೆ ವಾನಪ್ರಸ್ಥನಾಗಿರೋನು ಕಾಡಿನ ಧಾನ್ಯಗಳನ್ನು ಹಣ್ಣು ಹಂಪಲು ಗೆಡ್ಡೆ ಗಣಸುಗಳನ್ನೇ ಉಂಡು ಬದುಕಬೇಕು ಯಾವುದನ್ನೂ ಪಾಕ ಮಾಡದೆ ಅದೇ ರೀತಿಯಾಗಿ ಹಾಗೇ ಸೇವಿಸಬೇಕು ಕಾಡಿನಲ್ಲೇ ವಾಸ ಮಾಡಬೇಕು ಅಗ್ನಿಯ ರಕ್ಷಣೆಗಾಗಿ ಮಾತ್ರ ಗುಹೆಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಬೆಟ್ಟದಲ್ಲಿರ್ತಕ್ಕಂಥ ಗುಹೆಗಳನ್ನು ಆಶ್ರಯ ಮಾಡಬೇಕು ತಾನು ಮಾತ್ರ ಹೊರಗೆ ಇದ್ದು ಚಳಿ ಮಳೆ ಬಿಸಿಲು ಗಾಳಿಗಳನ್ನು ಸಹನ ಮಾಡ್ಕೋಬೇಕು ಇದರಿಂದ ಗೃಹಸ್ಥನು ಕೂಡ ತನ್ನ ವಾಸಕ್ಕಾಗಿಯೇ ಮನೆ ಅಂತ ಅದನ್ನು ಸಂಪಾದನೆ ಮಾಡಬಾರ್ದು ನಿರ್ಮಾಣವನ್ನು ಮಾಡಬಾರ್ದು ಮುಖ್ಯವಾಗಿ ಭಗವಂತನ ಆರಾಧನೆಗಾಗಿ ಗುರು ಹಿರಿಯರ ಅತಿಥಿಗಳ ಆರಾಧನೆಗಾಗಿ ಮನೆ ಅಂತ ಈ ರೀತಿ ಉದ್ದೇಶದಿಂದ ಅದನ್ನು ನಿರ್ಮಾಣ ಮಾಡಬೇಕು ಹೀಗೆ ಆ ಭಗವಂತನ ಪೂಜೆಯ ಮುಖ್ಯ ಉದ್ದೇಶ ಇಟ್ಕೊಂಡು ಮನೆ ಕಟ್ಕೊಂಡ್ರೆ ಕಾರೊಡಲನ ಮನೆ ಇದು ಅಂದ್ರೆ ದುರಿತಗಳೆಲ್ಲ ಓಡಿ ಹೋಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುರಿತಗಳು ಒಳಗೆ ಪ್ರವೇಶ ಮಾಡೋದಕ್ಕೆ ಶಕ್ಯ ಆಗಲ್ಲ ಅದಕ್ಕೆ ಒಡೆಯನಾಗಿ ಭಗವಂತ ಇರೋದರಿಂದ ದುಷ್ಟ ದೈತ್ಯರಲ್ಲಿ ವಾಸ ಮಾಡೋದೇ ಇಲ್ಲ ಭಗವಂತನ ಪೂಜಾದಿಗಳು ಅತಿಥಿ ಸತ್ಕಾರ ಇತ್ಯಾದಿ ಯಾವುದೂ ಇಲ್ಲದೇ ಇರತಕ್ಕಂಥ ಮನೆಯಲ್ಲಿ ಆಸುರಿ ಶಕ್ತಿಗಳು ಆಕ್ರಮಣ ಮಾಡ್ತಾವೆ ಹೀಗಾಗಿಯೇ ನಮ್ಮ ಮನೆಯಲ್ಲಿ ಸದಾ ಭಗವಂತರ ಪೂಜಾ ಕೈಂಕರ್ಯ ಭಗವ ಭಕ್ತರ ಸೇವಾದಿಗಳು ನಡೀಲೇಬೇಕು ಆಗ ಮನೆ ಅನ್ನೋದು ಸುರಕ್ಷಿತವಾಗತ್ತೆ ಸುಖ ಸಮೃದ್ಧಿದಾಯಕವಾಗಿರುತ್ತೆ ಮಹಾಲಕ್ಷ್ಮೀ ದೇವಿನೇ ಮನೆಯಲ್ಲಿ ನಿತ್ಯವಾಗಿ ಭಗವಂತರ ಪೂಜೆಯನ್ನು ಮಾಡ್ತಾಯಿರ್ತಾಳೆ ಅಂತ ಏನು ಧನ್ಯೇಳೋ ಲಕ್ಷ್ಮಿ ಎಂಥ ಮಾನ್ಯೇಳೋ ಆ ಹಾಡಿನಲ್ಲಿ ಪುರಂದರದಾಸ ನಮಗೆ ಆ ಲಕ್ಷ್ಮೀ ದೇವಿ ಭಗವಂತನ ಸೇವೆಯನ್ನು ಯಾವ ರೀತಿಯಾಗಿ ಮಾಡ್ತಾಳೆ ಅಂತ ತಿಳಿಸ್ಕೊಡ್ತಾರೆ ಹಾಗೆಯೇ ನಮ್ಮ ಮನೆ ಅನ್ನೋದು ಹರಿಮಂದಿರ ಭಗವಂತನ ವಾಸಸ್ಥಾನ ಆವಾಸಸ್ಥಾನ ಆಗಬೇಕು ಅಲ್ಲಿ ಹರಿಮಂದಿರದಲ್ಲಿ ದೀಪ ಹಚ್ಚುವ ಮೂಲಕ ಕಲಿಯನ್ನ ಓಡಿಸ್ಬೇಕು ಹೀಗೆ ಆ ಮನೆಯನ್ನ ಶುದ್ಧವಾಗಿ ಸಮೃದ್ಧವಾಗಿ ಇರುವಂತೆ ಮಾಡಬೇಕು ಆಗ ನಮ್ಮ ಮನೆ ಕಾರೊಡಲನ ಮನೆ ಅಂತ ಆಗತ್ತೆ ದುರಿತಗಳೆಲ್ಲ ದೂರ ಓಡಿ ಹೋಗುತ್ತೆ ಹೇಗೆ ಒಡೆಯರ್ ಇರ್ತಕ್ಕಂಥ ತೋಟಕ್ಕೆ ಕಳ್ಳ ಕಾಕರು ನುಗ್ಗೋದಿಲ್ವೋ ಹಾಗೆ ಹರಿಮಂದಿರವಾಗಿರುವಂತಹ ನಮ್ಮ ಮನೆಗೂ ಕೂಡ ಯಾವುದೇ ಆಸುರಿ ಶಕ್ತಿಗಳು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಮಡದಿ ಮಕ್ಕಳು ಬಂಧುಗಳು ಎಲ್ಲರೂ ಕೂಡ ಮನೆಯಲ್ಲಿ ಕಾರೊಡಲನ ಆಳುಗಳು ಆಗಿರಬೇಕು ಕಾರೊಡಲ ಅಂದರೆ ನೀಲಮೇಘ ಶ್ಯಾಮನಾಗಿರುವಂತಹ ಭಗವಂತ ನಾವೆಲ್ಲರೂ ಮುಕ್ತಿಯಲ್ಲೂ ಕೂಡ ಅವನ ಆಳುಗಳೆಯನ್ನು ಚಿಂತನೆ ಇರಬೇಕು ಮುಕ್ತರು ಮುಕ್ತ ಲೋಕದಲ್ಲಿ ಭಗವಂತನಂತನೇ ಸಾರೂಪ್ಯಮೋಕ್ಷ ಪೀತಾಂಬರವನ್ನು ಒಟ್ಟು ಸರ್ವಾಲಂಕಾರ ಭೂಷಿತರಾಗಿ ಭಗವಂತನ ಜೊತೆ ಓಡಾಡುವಾಗ ಕೃಷ್ಣನ ಎದೆಯಲ್ಲಿ ಶಿವತ್ಸಾ ಕೌಸ್ತುಭಗಳೆಂಬ ಗುರುತಗಳಿಂದ ಇವನೇ ಕೃಷ್ಣ ಅಂತ ಗುರುತಿಸ್ತಾರೆ ಅಂದರೆ ಸಾರೂಪ್ಯ ಮೋಕ್ಷದಲ್ಲಿ ಎಲ್ಲರೂ ಭಗವಂತನಂತಾನೆ ಶಂಕ ಚಕ್ರ ಗದ ಪದ್ಮ ಪೀತಾಂಬರ ಎಲ್ಲವೂ ಧಾರಣೆ ಮಾಡಿದರೆ ಭಗವಂತ ಅಂತ ಹೇಗೆ ಗುರುತಿಸೋದು ಅಂತ ಕೇಳಿದ್ರೆ ಪರಮಾತ್ಮನ ಅಸಾಧಾರಣ ಲಕ್ಷಣ ಆಗಿ ಆಗಿರ್ತಕ್ಕಂಥ ಗರುಡ ವಾಹನತ್ವ ಶ್ರೀವತ್ಸ ಕೌಸ್ತುವ ಇದನ್ನು ಮಾತ್ರ ಭಗವಂತ ಯಾವ ಕಾಲಕ್ಕೂ ಯಾರಿಗೂ ಕೊಡೋದಿಲ್ಲ ಹೀಗೆ ಹೀಗೆ ಭಗವಂತನ ದಾಸರು ಭಗವಂತನಂತೆ ಅಲ್ಲಿ ಸುಂದರವಾಗಿರ್ತಕ್ಕಂಥ ವೇಷಭೂಷಣಗಳಿಂದ ಮುಕ್ತಿ ಲೋಕದಲ್ಲಿ ಸಂಚಾರವನ್ನು ಮಾಡ್ತಾಯಿರ್ತಾರೆ ಅಲ್ಲಿ ಹೇಗಿರ್ತಾರೋ ಹಾಗೆ ಇಲ್ಲಿ ಭೂಲೋಕದಲ್ಲಿದ್ದಾಗಲೂ ಕೂಡ ಎಲ್ಲರ ಜೊತೆ ಭಗವಂತನ ಗುಣಾನುವಾದ ಶ್ರವಣಾದಿಗಳನ್ನು ಇದೇ ರೀತಿಯಾಗಿ ಮಾಡಿ ಸಂತೋಷವಾಗಿ ಇರಬೇಕು ಆಗ ಯಾವ ಅಸುರರು ಕೂಡ ಅಂತಹ ಮನೆಯನ್ನ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ ಮನೆಯಲ್ಲಿ ಅಸುರರ ಆಕ್ರಮಣ ಇಲ್ಲದೇ ಇದ್ದಂತೆ ಆಗುತ್ತೆ ಪಾಪಗಳೆಲ್ಲ ದೂರ ಹೋಗುತ್ತೆ ಆದ್ದರಿಂದ ಜೀವ ಏನು ಚಿಂತನೆ ಮಾಡಬೇಕು ಅಂದರೆ ನಾವು ವಾಸ ಮಾಡ್ತಕ್ಕಂಥ ಮನೆ ಮಡದಿ ಮಕ್ಕಳು ಬಂಧುಗಳು ಎಲ್ಲ ಪರಮಾತ್ಮ ನೀನೇ ಇದೆಲ್ಲನೂ ಕೊಟ್ಟಿರೋದು ಆ ಎಲ್ಲರೂ ಕೂಡ ನಿನ್ನ ದಾಸಾನುದಾಸರು ಅಂತ ಈ ರೀತಿ ಚಿಂತನೆ ಮಾಡಿದ ಮಾತ್ರಕ್ಕೆ ಪಾಪಗಳೆಲ್ಲ ಓಡಿ ಹೋಗುತ್ತೆ ಯಾವ ಅಸುರಿ ಶಕ್ತಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನವನ್ನು ಹಾನಿಯನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ